ಸಹ ನವತೂ ಸಹನೌನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನವಧೀತಮಸ್ತು ಮಾಷಾವಹೈ ಓ ಶಾಂತಿ ಶಾಂತಿಶಾಂತಿ ಹರಿ ಓ ಬ್ರಹ್ಮಕ್ಯ ಸೂಚಕವಾದಂಥ ಓಂಕಾರದ ಮಹತ್ವವನ್ನು ಸಂಕ್ಷೇಪವಾಗಿ ಇಲ್ಲಿ ಉಪನಿಷತ್ತು ತಿಳಿಸಿಕೊಡ್ತದೆ ಸಂಗ್ರಹೇಣ ಅಂತ ಇಲ್ಲಿ ಹೇಳ್ತಾರೆ ಯಾಕೆ ಸಂಗ್ರಹ ಅಂತಂದರೆ ವಸ್ತುವನ್ನು ಆಧರಿಸಿಕೊಂಡು ಅದರ ವರ್ಣನೆ ಮಾಡಲಾಗುತ್ತೆ ನಾನು ಒಂದು ವಿಷಯವನ್ನು ನಿಮಗೆ ವಿವರಿಸಿ ಹೇಳಬೇಕಾದ್ರೆ ಆ ವಿಷಯದ ಲಕ್ಷಣ ಏನು ವಸ್ತುವಾಗಿದ್ದರೆ ಅದರ ಗುಣ ಏನು ಆಕಾರವೋ ಬಣ್ಣವೋ ರುಚಿಯೋ ಅದರ ಕೆಲಸ ಏನು ಅಂತಲೋ ಅದಕ್ಕೆ ಗುಣಧರ್ಮಗಳು ಅಂತ ಇರ್ತವೆ ಪ್ರತಿಯೊಂದು ವಸ್ತುವಿಗೂ ಇರ್ತವೆ ಇಂಥ ವಸ್ತುಗಳ ಸ್ವರೂಪಕ್ಕೆ ತಕ್ಕ ರೀತಿಯಲ್ಲಿ ಅದನ್ನು ಸಣ್ಣದಾಗಿ ಹೇಳಬಹುದು ವಿಸ್ತಾರವಾಗಿ ಹೇಳಬಹುದು ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನು ವಿವರಿಸಿ ಕೂಡ ಹೇಳುವುದಕ್ಕೆ ಸಾಧ್ಯ ಇದೆ ಹೇಳ್ತಾರೆ ಒಬ್ಬ ಸಮರ್ಥನಾದ ಒಬ್ಬ ಭಾಷಣ ಮಾಡುವವನು ಒಂದು ಸಣ್ಣ ಹುಲ್ಲುಕಡ್ಡಿಯ ವಿಷಯವಾಗಿ ಮಾತನಾಡಿದ್ರು ಕೂಡ ಒಂದು ಗಂಟೆ ಮಾತಾಡಬಲ್ಲಂತೆ ಅವನಿಗೆ ವಿಷಯ ಅಂತ ಬೇಕಾಗಿಲ್ಲ ನೆಪ ಅಷ್ಟೇ ಬೇಕಾಗಿರೋದು ಯಾಕಂದರೆ ವಿಷಯ ಎಲ್ಲ ಅವನ ಅಂತರಂಗದಲ್ಲಿ ಆಗಲೇ ಇದೆ ಅದೇ ರೀತಿಯಲ್ಲಿ ಒಂದು ವಿಷಯವನ್ನು ಕುರಿತು ವಿವರಿಸಬೇಕಾದ್ರೆ ಆ ವಸ್ತುವಿನಲ್ಲಿ ಕೂಡ ಭಿನ್ನತೆ ಇರ್ತದೆ ಹುಲ್ಲುಕಡ್ಡಿಯ ವಿಚಾರವಾಗಿ ಎಷ್ಟೇ ವಿವರಿಸಿದ್ರೂ ಕೂಡ ಆ ವಸ್ತುವಿನ ಗುಣಲಕ್ಷಣಗಳು ಹೆಚ್ಚುವುದಿಲ್ಲ ಕಡಿಮೆ ಆಗುವುದಿಲ್ಲ ಹುಲ್ಲುಕಡ್ಡಿ ಹೇಗಿರ್ತದೋ ಹಾಗೆ ಇರ್ತದೆ ಅದರಲ್ಲಿ ಎಷ್ಟು ವಿಷಯ ಇರ್ತದೋ ಅಷ್ಟೇ ಇರ್ತದೆ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೇನೇನೋ ಹೇಳಬೇಕಾದೀತು ಆದರೆ ಇನ್ನು ಕೆಲವು ವಸ್ತುಗಳಿವೆ ನಾನು ಕಡಿಮೆ ಹೇಳಿದರೆ ಅದನ್ನು ಪೂರ್ತಿ ಹೇಳಿದ ಹಾಗಾಗಲಿಲ್ಲ ಸರಿಯಪ್ಪ ವಿವರಿಸ್ತೀನಿ ನಿಂತ ವಿಸ್ತಾರವಾಗಿ ಹೊರಟರೆ ಕೊನೆಯೇ ಇಲ್ಲ ಮತ್ತು ಇದಕ್ಕೆ ಪರಿಹಾರ ಇಲ್ಲಿ ವಿಷಯ ಅಷ್ಟು ಆಳವಾಗಿದ್ದರೆ ಅದು ನಮ್ಮ ಮಾತನ್ನು ವರ್ಣನೆಯನ್ನು ಎಲ್ಲ ಮೀರಿದ್ರೆ ಅದನ್ನು ಎಷ್ಟು ಅಂತ ವಿವರಿಸುವುದಕ್ಕೆ ಸಾಧ್ಯ ಇದೆ ಇಲ್ಲಿನ ಉದಾಹರಣೆಯಲ್ಲಿ ಇದೇ ಸಮಸ್ಯೆ ಆಯಿತು ಓಂಕಾರ ಅಂತ ಅಂದರೆ ಒಂದು ಅಕ್ಷರ ಅಲ್ಲ ಅಥವಾ ಅದನ್ನು ಪದ ಅಂತ ನೀವು ಭಾವಿಸಿಕೊಂಡ್ರೆ ಅದೊಂದು ಬರೀ ಪದ ಅಲ್ಲ ಅದರ ಹಿಂದೆ ಅಗಾಧವಾದ ಅರ್ಥ ಅಡಗಿದೆ ಕಳೆದ ವಾರ ನಾವು ನೋಡಿದ್ವಿ ಈ ಒಂದು ಅಕ್ಷರ ಸೂಚಿಸುವ ಅರ್ಥ ಅದು ಅದಕ್ಕೆ ಮಾತ್ರ ಸೀಮಿತ ಅಲ್ಲ ಅರ್ಥ ಶಬ್ದಕ್ಕೆ ಒಂದು ಅರ್ಥ ಇದೆ ಅದು ಕೊಡುವ ಅರ್ಥ ಎಷ್ಟಿದೆ ಅಷ್ಟು ಮಾತ್ರ ಅಂತ ನಾವು ಇದನ್ನು ಹೇಳಕ್ಕಾಗಲ್ಲ ಕೇವಲ ಅರ್ಥ ಅಷ್ಟೇ ಅಲ್ಲ ಯಾವ ಅರ್ಥವನ್ನು ಇದು ಸೂಚಿಸ್ತದೋ ಆ ವಸ್ತುವೇ ಆಗಿಬಿಟ್ಟಿದೆ ಓಂಕಾರ ಅಂತಂದರೆ ಆತ್ಮ ದೇವರು ಭಗವಂತ ಪರಬ್ರಹ್ಮ ಅಂತ ಅರ್ಥ ಆಗಿದ್ರೆ ಇದು ಕೇವಲ ಪದ ಅಂತ ಆಗಿಬಿಡುತ್ತಲ್ಲ ಹಾಗಲ್ಲ ಇದು ಪದವೂ ಹೌದು ಆ ಪದದ ಹಿಂದೆ ಇರುವ ಅರ್ಥವೂ ಹೌದು ಸಂಕೇತವೂ ಆಗಿದೆ ಸೂಚಕವೂ ಆಗಿದೆ ಸೂಚ್ಯವೂ ಆಗಿದೆ ಆದ್ದರಿಂದ ಓಂಕಾರವನ್ನು ಕುರಿತು ವಿಸ್ತಾರವಾಗಿ ವಿವರಿಸುವುದಕ್ಕೆ ಹೊರಟರೆ ಅದರ ಪರಬ್ರಹ್ಮ ವಸ್ತು ಅಂತ ನಾವು ಹೇಳುವ ಅಥವಾ ಆತ್ಮ ಅಂತ ಕರೆಯುವ ಏನಿದೆಯೋ ಅದನ್ನು ವಿಸ್ತಾರವಾಗಿ ವಿವರಿಸಬೇಕಾಗತ್ತೆ ಹಾಗಾಗಿ ಸಂಗ್ರಹೇಣ ಸಂಕ್ಷಿಪ್ತವಾಗಿ ಅದನ್ನು ಕುರಿತು ಹೇಳುತ್ತೇನೆ ಓಂ ಅಂತ ಹೇಳ್ತಾನೆ ಅದರ ಮಹಿಮೆಯನ್ನೆಲ್ಲ ಹೇಳಿದ್ದಾಯಿತು ಅದನ್ನು ಕುರಿತು ಈ ಓಂಕಾರವನ್ನು ಕುರಿತು ಉಪಾಸನೆ ಮಾಡ್ತಾರೆ ಅದಕ್ಕೋಸ್ಕರನೇ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ ಎಲ್ಲ ವೇದಗಳು ಬಂದು ನಿಲ್ಲುವ ಕೊನೆಯ ತಾಣ ಇದು ಈ ಆತ್ಮವಸ್ತುವನ್ನು ಕುರಿತು ಹೇಳುತ್ತೆ ಅದೇ ರೀತಿ ಆ ಆತ್ಮವನ್ನು ಸೂಚಿಸುವ ಓಂಕಾರವನ್ನು ಕುರಿತು ಹೇಳುತ್ತೆ ಏಕೆ ಈ ಕುರಿತು ಹೇಳುತ್ತದೆ ಉಪನಿಷತ್ತುಗಳಲ್ಲೆಲ್ಲ ಒಂದು ವಾಣಿ ಪದೇ ಪದೇ ಕಂಡುಬರುತ್ತದೆ ಬ್ರಹ್ಮ ವಸ್ತು ಹೀಗೆ ಅಂತ ನಮಗೆ ಹೇಳುವುದಕ್ಕೆ ವಿವರಿಸುವುದಕ್ಕೆ ಸಾಧ್ಯ ಇಲ್ಲ ಅನಿರ್ವಚನೀಯ ವಚನೀಯ ಅಂತಂದರೆ ಅದನ್ನು ಕುರಿತು ಹೇಳಬಹುದು ನಿರ್ವಚನೀಯ ಅಂದರೆ ಅದನ್ನು ಕುರಿತು ವಿಶ್ಲೇಷಿಸಬಹುದು ಬಿಡಿಸಿ ಬಿಡಿಸಿ ವಿವರಿಸಬಹುದು ನಿರ್ವಚನೀಯ ಅಂದರೆ ಅದನ್ನು ವಿವರಿಸಿ ಹೇಳುವುದಕ್ಕೆ ಸಾಧ್ಯ ಇಲ್ಲ ಒಂದು ಉಪನಿಷತ್ತು ಹೇಳುತ್ತೆ ಅದನ್ನು ಕುರಿತೇನಾದರೂ ಹೇಳುವುದಕ್ಕೆ ಹೊರಟ್ರೆ ಮಾತು ಹಿಂದಿರುಗಿ ಬರುತ್ತೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಹೇಳುತ್ತೆ ಎಲ್ಲಿ ಮಾತು ಹಿಂದಕ್ಕೆ ಬರುತ್ತದೋ ಮರಳಿ ನಿವರ್ತಂತೆ ಅಂದರೆ ಹಿಂದಕ್ಕೆ ಬರುತ್ತೋ ಎಲ್ಲಿ ಮನಸ್ಸು ಕೂಡ ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದುವೇ ಆತ್ಮವಸ್ತು ಅನಿರ್ದೇಶ್ಯಂ ಅಂತ ಒಂದು ಕಡೆ ಅದಕ್ಕೆ ಒಂದು ವಿಶೇಷಣ ಹೇಳುತ್ತಾರೆ ನಿರ್ದೇಶಿಸಿ ನಿರ್ದೇಶಿಸುವುದು ಅಂತಂದ್ರೇನು ಬೊಟ್ಟು ಮಾಡಿ ತೋರಿಸುವುದು ಅಂತ ನಾವು ಹೇಳುತ್ತೇವೆ ಇದು ಈ ವಸ್ತು ಅಂತ ಹೇಳಬೇಕಾದ್ರೆ ಒಂದು ವಸ್ತು ಇಂಥ ಕಡೆ ಒಂದು ಪ್ರದೇಶದಲ್ಲಿ ಅಂತ ಆತ್ಮ ಆತ್ಮವಸ್ತುವಿಗೆ ಅಂಥ ಪ್ರದೇಶವೇ ಇಲ್ಲ ಯಾಕಂದರೆ ಒಂದು ಪ್ರದೇಶ ಅಂತ ನಮಗೆ ತೋರಿಸ್ಬೇಕಾದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಆಗಿರಬೇಕಾಗತ್ತೆ ಕಣ್ಣಿಗೆ ಕಾಣುವ ಘನವಸ್ತುಗಳಿಂದ ಕೂಡಿರುವ ಆಕಾರ ನಾಮರೂಪ ಇತ್ಯಾದಿಗಳಿಂದ ಕೂಡಿರುವ ಈ ಪ್ರಪಂಚದ ಆಚೆಗೆ ಇರುವಂಥ ವಸ್ತು ಯಾವುದೋ ಅದನ್ನು ಹೀಗೆ ಈ ರೀತಿ ಇಲ್ಲಿದೆ ಅಂತ ನಮಗೆ ನಿರ್ದೇಶ ನಿರ್ದೇಶಿಸಿ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅನಿರ್ದೇಶ್ಯಂ ಅಂತ ಇನ್ನೊಂದು ಕಡೆ ಇದೇ ಆತ್ಮನ ಬ ವಿಷಯವಾಗಿ ಹೇಳ್ತಾರೆ ಅಪರಿಮಿತವಾದದ್ದು ಭೌಮವಾದದ್ದು ಭೌಮ ಅಥವಾ ಅಪರಿಮಿತ ಅಂತಂದರೆ ಒಂದು ಮಿತಿ ಇಲ್ಲ ಅನಂತವಾದದ್ದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಒಂದು ಮಾತು ಬರ್ತದೆ ಬ್ರಹ್ಮ ಅಂತಂದರೆ ಅದು ಸತ್ಯ ಜ್ಞಾನ ಮತ್ತು ಅನಂತ ಈ ಮೂರೂ ಆಗಿದೆ ಅಂತ ಹೇಳ್ತಾರೆ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಒಂದು ನಾವು ಅದನ್ನು ನೋಡಬೇಕು ಕೇಳಬೇಕು ಇಂದ್ರಿಯಗಳ ಮೂಲಕ ಅದನ್ನು ಗ್ರಹಿಸಿಕೊಳ್ಬೇಕು ಇಂದ್ರಿಯ ಜ್ಞಾನ ಅಂತ ಕರಿತೇವೆ ನಮಗೆ ಬರುವ ಎಲ್ಲ ತಿಳುವಳಿಕೆಯೂ ಕೂಡ ಇಂದ್ರಿಯಗಳ ಮೂಲಕ ಬರುತ್ತವೆ ಇತರರಿಂದ ಕೇಳಿ ನಾವು ಒಂದು ವಸ್ ವಿಷಯವನ್ನು ತಿಳಿದುಕೊಂಡರೂ ಕೂಡ ನಾವು ಯಾರಿಂದ ಕೇಳಿದ್ದೇವೋ ಆತ ಅದನ್ನು ನೋಡಿರ್ತಾನೆ ಅಥವಾ ಇನ್ನೊಬ್ಬರು ಯಾರೋ ನೋಡಿರ್ತಾರೆ ಅದನ್ನು ನಾವು ಸತ್ಯ ಅಂತ ನಾವು ಸ್ವೀಕಾರ ಮಾಡಬೇಕಾದ್ರೆ ನಮಗೂ ಕೂಡ ಪ್ರಯತ್ನಪಟ್ಟರೆ ನೋಡೋದಕ್ಕೆ ದಕ್ಕಬೇಕು ಹೀಗೆ ಎಲ್ಲ ಪ್ರಪಂಚದ ಜ್ಞಾನಗಳು ಕೂಡ ಇಂದ್ರಿಯ ನಮ್ಮ ಐದು ಇಂದ್ರಿಯಗಳಿಂದ ಮತ್ತು ಮನಸ್ಸು ಬುದ್ಧಿ ಇವುಗಳಿಂದ ತಿಳಿದುಕೊಳ್ಳುವುದಕ್ಕೆ ಮಾತ್ರ ಸಾಧ್ಯ ಇದೆ ಇವು ನಮ್ಮ ಒಂದು ರೀತಿಯ ಸಲಕರಣೆಗಳು ಜ್ಞಾನವನ್ನು ಸಂಪಾದಿಸುವುದಕ್ಕೆ ಇರುವ ಸಲಕರಣೆಗಳು ನಾವು ಶಿಕ್ಷಣದ ಮೂಲಕ ಪಡೆಯುವಂಥ ಎಲ್ಲ ಜ್ಞಾನವೂ ಕೂಡ ಮಾನಸಿಕವಾದ ಕ್ರಿಯೆ ಭೂಗೋಳ ಓದ್ತಾ ಇದ್ದರೆ ಎವರೆಸ್ಟ್ ಶಿಖರ ಉತ್ತರದಲ್ಲಿದೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ ಅದೇ ರೀತಿಯಲ್ಲಿ ಅಟ್ಲಾಂಟಿಕ್ ಸಾಗರ ಅಮೇರಿಕಾ ದೇಶ ಹೀಗೆ ನಾನಾ ಬಗೆಯ ದೇಶಗಳನ್ನೆಲ್ಲ ನಾವು ಭೂಪಟದಲ್ಲಿ ಚಿತ್ರ ಮಾಡಿ ಅದನ್ನು ಅಭ್ಯಾಸ ಮಾಡ್ತೇವೆ ಆ ದೇಶಗಳನ್ನು ಕುರಿತಾದ ನಾನಾ ಬಗೆಯ ಬರವಣಿಗೆಗಳು ನಮ್ಮ ಪಠ್ಯವಾಗಿ ಇರುತ್ತವೆ ಅದರ ಜೊತೆಗೆ ನಮ್ಮ ಅಧ್ಯಾಪಕರು ಕೂಡ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ತಾರೆ ಇತ್ತೀಚೆಗೆ ವಿಡಿಯೋ ಮೂಲಕ ಕೂಡ ನಾವು ನೋಡುವುದಕ್ಕೆ ಸಾಧ್ಯ ಇದೆ ಟಿ ವಿ ಮೊದಲಾದವುಗಳ ಮೂಲಕ ಬೇರೆ ಬೇರೆ ಚಿತ್ರಗಳನ್ನೆಲ್ಲ ನೋಡಿಕೊಳ್ಳುವುದಕ್ಕೂ ಸಾಧ್ಯ ಇದೆ ಒಟ್ಟಿನಲ್ಲಿ ಈ ತಿಳುವಳಿಕೆಯನ್ನು ನಾವು ಪಡೆಯಬೇಕಾದರೆ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳ ಮೂಲಕವೇ ಸಾಧ್ಯ ಆಗಬೇಕು ಆದರೆ ನಮ್ಮ ಇಂದ್ರಿಯಗಳಿಗೆ ದಕ್ಕದಂಥ ಸತ್ಯ ಯಾವುದಾದರೂ ಇದ್ದರೆ ಅದನ್ನು ಹೇಗೆ ತಿಳಿದುಕೊಳ್ಳುವುದು ಕಣ್ಣಿಂದ ನೋಡೋಕ್ಕಾಗಲ್ಲ ಕಿವಿಯಿಂದ ಕೇಳೋಕ್ಕಾಗಲ್ಲ ಸ್ಪರ್ಶ ಮಾಡಕ್ಕಂತೂ ಸಾಧ್ಯವೇ ಇಲ್ಲ ಹಾಗಿದ್ರೆ ಮನಸ್ಸಿನಿಂದಲೇ ಊಹಿಸಿಕೊಂಡು ಇದು ಈ ರೀತಿ ಇರಬೇಕು ಅಂತ ನಾವು ಒಂದು ತಾರ್ಕಿಕವಾದ ನೆಲೆಗೆ ಬರಬಹುದಲ್ಲ ಉದಾಹರಣೆಗೆ ಗಣಿತ ನಾವು ಲೆಕ್ಕಾಚಾರ ಮಾಡ್ತಾ ಇರ್ತೀವಿ ಯಾವ ವಸ್ತು ಇಲ್ಲ ಅಲ್ಲಿ ಒಂದೊಂದು ಲೊಂದ ಎರಡೆರಡು ಎರಡ ಹೀಗೆಲ್ಲ ಲೆಕ್ಕ ಹಾಕ್ತೇವೆ ಆದರೆ ಅದೆಲ್ಲವೂ ಸತ್ಯ ನಮಗೆ ಗೊತ್ತಿದೆ ಯಾಕಂದರೆ ಹೀಗೆ ಗುಣಿಸಿ ಭಾಗಿಸಿ ಲೆಕ್ಕಾಚಾರ ಮಾಡಿದಾಗ ಏನೇನು ನಮಗೆ ಮೊತ್ತ ಸಿಗುತ್ತೋ ಅದೇ ನಿಯಮಗಳು ಜಗತ್ತಿನಲ್ಲಿ ನಾವು ನಡೀತಾ ಇರೋದನ್ನು ಕಾಣುತ್ತೇವೆ ಪ್ರತ್ಯಕ್ಷವಾಗಿ ಒಂದು ವಸ್ತು ಕಣ್ಣೆದುರುಗಡೆ ಇಲ್ಲದಿದ್ದರೂ ಕೂಡ ನಮ್ಮ ಬುದ್ಧಿಯ ಮೂಲಕ ತರ್ಕದ ಮೂಲಕ ಕೆಲವೊಂದು ಸಂಗತಿಗಳು ಹೀಗೆ ಇವೆ ಅಂತ ಭಾವಿಸಿಕೊಂಡು ಅದರ ಹಿಂದೆ ಇರುವ ಸತ್ಯವನ್ನು ಕಂಡುಕೊಳ್ಳೋದಕ್ಕೂ ಸಾಧ್ಯ ಇದೆ ಇದನ್ನು ಶಾಸ್ತ್ರಗಳಲ್ಲಿ ಅನುಮಾನ ಅಂತ ಕರೆದರು ಮೊದಲನೆಯದು ಪ್ರತ್ಯಕ್ಷ ಮೂಲಕ ಮನಸ್ಸು ಅಥವಾ ಬುದ್ಧಿಯ ಮೂಲಕ ನಾವು ಗ್ರಹಿಸುವ ತಿಳಿದುಕೊಳ್ಳುವ ಸಂಗತಿಗಳು ತಿಳಿವಳಿಕೆಗೆ ಪ್ರತ್ಯಕ್ಷ ಪ್ರತ್ಯಕ್ಷ ನೋಡುವುದಕ್ಕೆ ಅಥವಾ ತಿಳ್ಕೊಳ್ಳುವುದಕ್ಕೆ ಅನುಭವಿಸುವುದಕ್ಕೆ ಸಾಧ್ಯ ಇದೆ ಎರಡನೆಯದು ಗಣಿತದ ಹಾಗೆ ಅನೇಕ ನಿಯಮಗಳ ಹಾಗೆ ನಮ್ಮ ಬುದ್ಧಿಯ ಮೂಲಕ ಅನುಮಾನದ ಮೂಲಕ ಹೀಗೆ ಇದ್ದರೆ ಹೀಗೆ ಹೀಗೆ ಹೀಗೆ ಆಗಬೇಕ ಹೌದಾಲ್ವಾ ಪರೀಕ್ಷೆ ಮಾಡಿ ನೋಡೋಣ ಹೌದು ಪರೀಕ್ಷೆ ಮಾಡಿದರೆ ನೋಡಿದರೆ ಸತ್ಯ ಅಂತ ಗೊತ್ತಾಗುತ್ತೆ ಹಾಗೆ ಪರೀಕ್ಷೆ ಮಾಡುವಾಗ ಮತ್ತೆ ನಾವು ಪ್ರತ್ಯಕ್ಷ ಎನ್ನುವ ಪ್ರಮಾಣವನ್ನೇ ಅವಲಂಬಿಸಬೇಕಾಗತ್ತೆ ಅನುಮಾನ ಎನ್ನುವುದು ಕೂಡ ಸ್ವಲ್ಪ ಮಟ್ಟಿಗೆ ಪ್ರತ್ಯಕ್ಷವನ್ನೇ ಅವಲಂಬಿಸಿಕೊಂಡು ಇರಬೇಕಾಗತ್ತೆ ಆದರೆ ಇದೆರಡಕ್ಕೂ ಕೂಡ ದಕ್ಕುವುದಿಲ್ಲ ಆತ್ಮ ಉಪನಿಷತ್ತು ಅಥವಾ ವೇದ ಅಂತ ಹೇಳೋಣ ಒಟ್ಟಿನಲ್ಲಿ ವೇದಗಳು ಹೇಳುವ ಸಂಗತಿ ಅಥವಾ ಅವೆಲ್ಲವೂ ಪ್ರತಿಪಾದಿಸುವಂಥ ಆತ್ಮತತ್ವ ಈ ಎರಡು ರೀತಿಯ ಜ್ಞಾನಕ್ಕೂ ಕೂಡ ದಕ್ಕುವುದಿಲ್ಲ ಇನ್ನೊಂದು ಪ್ರಧಾನವಾಗಿ ನಮ್ಮ ಹಿಂದೂ ದರ್ಶನ ಯಾಕೆ ಹಿಂದೂ ದರ್ಶನ ಅಂತ ಹೇಳಿದೆ ಕೇವಲ ವೇದಾಂತ ಅಷ್ಟೇ ಅಲ್ಲ ಇನ್ನೂ ಕೆಲವು ದರ್ಶನಗಳು ಕೂಡ ಒಪ್ಪುವಂತಹ ಒಂದು ಪ್ರಮಾಣ ಇದೆ ಪ್ರಮಾಣ ಅಂತಂದರೆ ಏನಿಲ್ಲ ನಮಗೆ ತಿಳುವಳಿಕೆ ಬರುವ ಒಂದು ವಿಧಾನ ಅದಕ್ಕೆ ಪ್ರಮಾಣ ಅಂತ ಹೆಸರು ಒಂದು ಫೀಟ್ ಅಂತ ನಾವು ಅಳಿಬೇಕಾದ್ರೆ ನಮಗೆ ಸ್ಕೇಲ್ ಅಂತ ಬೇಕಾಗತ್ತೆ ಸ್ಕೇಲ್ ಅಂತಂದರೆ ನಮ್ಮಲ್ಲಿ ಮಾಪನ ಅಂತ ಹೇಳ್ತೀವಿ ಅಳತೆಗೋಲು ಅಡಿ ಕೋಲು ಅದು ಹೇಳುತ್ತೇವೆ ಮೀಟರ್ ಕೋಲು ಹೀಗೆಲ್ಲ ನಾವು ಅದನ್ನು ಕರಿತೇವೆ ಹಳ್ಳಿಯಲ್ಲೆಲ್ಲ ಒಂದು ಕೋಲು ಅಂತಲೂ ಕರೆಯುವುದಿದೆ ಒಂದು ಕೋಲು ಅಂದರೆ ಒಂದು ಕೈ ಅಳತೆ ಅಂತ ಲೆಕ್ಕದಲ್ಲಿ ಕೂಡ ಅದನ್ನು ಕರೆಯುವುದಿದೆ ಬಾವಿ ಎಷ್ಟು ಆಳ ಇದೆ ಅಂತ ಹೇಳಿದರೆ ಒಂದು ಹತ್ತು ಕೋಲು ಆಳ ಇದೆ ಅಂತ ಕೆಲವು ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ ಅಂಗುಲ ಇತ್ಯಾದಿ ಎಲ್ಲ ಒಂದೊಂದು ಬಗೆಯ ಮಾಪನ ಇತ್ತು ಸ್ಕೇಲ್ ಅಂತ ನಾವು ಈಗ ಸಾಮಾನ್ಯ ಕರಿತೇವೆ ಒಂದು ವಸ್ತುವಿನ ಉದ್ದ ಅಗಲ ಅಥವಾ ವಿಸ್ತಾರವನ್ನು ಅಳೆಯುವುದಕ್ಕೆ ಇರುವಂಥ ಒಂದು ಮಾಪಕವೇ ಅಥವಾ ಮಾನದಂಡವೇ ಅಳತೆ ಕೋಡು ರೀತಿಯಲ್ಲಿ ಒಂದು ಜ್ಞಾನವನ್ನು ಸಂಪಾದಿಸುವುದಕ್ಕೆ ಇರುವ ಮಾಧ್ಯಮ ಪ್ರಮಾಣ ಮಾನ ಅಂತಂದರೆ ಅಳೆಯುವುದು ಪ್ರಮಾಣ ಅಂದರೆ ವಿಶೇಷವಾಗಿ ಅಳೆಯುವುದು ಅಂತಲೇ ಅರ್ಥ ಇದು ಸರಿಯೋ ತಪ್ಪೋ ಇದು ಏನು ಇಷ್ಟೆಲ್ಲ ತಿಳಿಸಿಕೊಡುವಂಥ ಒಂದು ವಿಧಾನ ಅದೇ ಪ್ರಮಾಣ ಪ್ರತ್ಯಕ್ಷ ಎನ್ನುವುದು ಕೆಲಸಕ್ಕೆ ಬರುವುದಿಲ್ಲ ಹೇಳಿಯಾಯಿತು ಆತ್ಮವಸ್ತುವನ್ನು ಕುರಿತು ಏನು ಹೇಳುವುದಿಲ್ಲ ಯಾಕೆಂದರೆ ಕಣ್ಣಿಂದ ಕಾಣೋಕ್ಕಾಗಲ್ಲ ಕಿವಿಯಿಂದ ಕೇಳೋಕ್ಕಾಗಲ್ಲ ಇಂದ್ರಿಯಗಳಿಂದ ಅದನ್ನು ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ ಮನಸ್ಸಿನಿಂದಲೂ ಕೂಡ ಊಹೆಯಿಂದ ತರ್ಕದಿಂದ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಮೂರನೆಯದಾದಂಥ ಒಂದು ಪ್ರಮಾಣ ಅಳತೆಗೋಲು ಯಾವುದು ಅಂತಂದರೆ ಶ್ರುತಿ ಅಂತ ಅದಕ್ಕೆ ಕರೀತಾರೆ ಶ್ರುತಿ ಪ್ರಮಾಣ ಅಂತ ಹೇಳ್ತಾರೆ ಇನ್ನೊಂದು ಮಾತು ಕೂಡ ಅದಕ್ಕೆ ಬಳಸ್ತಾರೆ ಅದು ಶಬ್ದ ಪ್ರಮಾಣ ಅಂತಲೂ ಹೇಳ್ತಾರೆ ಪ್ರತ್ಯಕ್ಷ ಅನುಮಾನ ಶಬ್ದ ಶ್ರುತಿ ಅಂತಂದರೆ ವೇದ ಅಕ್ಷರಾರ್ಥ ಕೇಳಿದ್ದು ಅಂತ ವೇದಗಳನ್ನೆಲ್ಲ ಬರೆದಿಡಲಿಲ್ಲ ಗುರುಗಳು ಶಿಷ್ಯನಿಗೆ ಹೇಳಿದರು ಅವರು ಹೇಳಿದ್ದ ನೀವನ್ನ ಕೇಳ್ದೆ ಅದಕ್ಕೋಸ್ಕರ ಅದು ಶ್ರುತಿ ಕೇಳಿದ್ದು ಇದೇ ರೀತಿಯಲ್ಲಿ ಅಗಾಧವಾದಂಥ ಅನುಭವವನ್ನು ಪಡೆದ ಋಷಿ ಮುನಿಗಳು ತಮ್ಮ ಸತತವಾದ ಧ್ಯಾನ ಧಾರಣ ಸಮಾಧಿ ಮೊದಲಾದ ನಾನಾ ಬಗೆಯ ಅಭ್ಯಾಸಗಳಿಂದ ಸಾಧನೆ ಮಾಡಿ ಆತ್ಮವನ್ನು ಅನುಭವಿಸಿದರು ಹಾಗೆ ಅನುಭವಿಸಿದಂತ ಆ ಸಂದರ್ಭದಲ್ಲಿ ನಾನಾ ಬಗೆಯ ದರ್ಶನಗಳು ಅವರಿಗಾಯಿತು ಅವರ ಆತ್ಮವನ್ನು ಕಂಡ್ರು ಯಾಕಂದರೆ ಇದೆಲ್ಲ ದಾಖಲೆಯಾಗಿದೆ ವೇದಾಹಮೇತಂ ಪುರುಷಂ ಮಹಾಂತಂ ಅಂತೆಲ್ಲ ಇದನ್ನು ವಿವರಿಸಿದ್ದಾರೆ ಆ ಪುರುಷನನ್ನು ಮಹಾತ್ಮನಾದ ಮಹಿಮಾವಂತನಾದ ಆತ್ಮವನ್ನು ನಾನು ಕಂಡೆ ತಿಳಿದೆ ಇತ್ಯಾದಿ ಹೇಳ್ತಾರೆ ಹೀಗೆ ಅನುಭವಿಸಿದ ಆ ಸತ್ಯವನ್ನು ಇತರರಿಗೆ ವಿವರಿಸಬೇಕಾದ್ರೆ ಅದನ್ನು ಶಬ್ದದ ಮೂಲಕವೇ ಹೇಳಬೇಕಾಗುತ್ತೆ ಇಂದು ಮಧ್ಯಾನ ಊಟ ಆದ ಮೇಲೆ ನಾನು ನಿದ್ದೆ ಮಾಡಿದೆ ಇದೊಂದು ಅನುಭವ ನಿದ್ದೆ ಆದ ಅನುಭವವನ್ನು ನಾನು ಇತರರಿಗೆ ಹೇಳಬೇಕಾದ್ರೆ ಮತ್ತೆ ನಿದ್ದೆ ಮಾಡಿದ್ರೆ ಆಗತ್ತಾ ಅದಾಗೋದಿಲ್ಲ ಮಾತಿನಲ್ಲೇ ಕೆಲವರು ಇದ್ದಾರೆ ಒಂದು ವಿಷಯವನ್ನು ತಿಳಿಸಬೇಕಾದ್ರೆ ಆ್ಯಕ್ಟ್ ಮಾಡಿ ತೋರಿಸುವಂಥವ್ರು ಇದ್ದಾರೆ ಆದರೆ ಸಾಮಾನ್ಯವಾಗಿ ಯಾರು ಹಾಗೆ ಮಾಡುವುದಿಲ್ಲ ಏನಪ್ಪ ಊಟ ಆಯಿತಾ ನಿದ್ದೆ ಆಯ್ತಾ ಹೇಗಿತ್ತು ನಿದ್ದೆ ಚೆನ್ನಾಗಿ ಬಂತ ಅಂತ ಕೇಳಿದಾಗ ಚೆನ್ನಾಗಿ ಬಂತು ಘೋರಕ್ಕೆ ಹೊಡೆದೇ ಮಲಗಿದ್ದು ಗೊತ್ತಾಗಿದ್ದು ಎದ್ದದ್ದು ಮಲಗಿದ ಮೇಲೆ ಎದ್ದದ್ದೇ ಗೊತ್ತಾಗಿದ್ದು ಏನು ಗೊತ್ತಾಗಲಿಲ್ಲ ಅಥವಾ ಏನೇನೋ ಕೆಟ್ಟ ಕೆನಸು ಇಲ್ಲದ್ರೆ ಸಾಕಷ್ಟು ಗಲಾಟೆ ಸದ್ದುಗದ್ದಲ ಬರ್ತಾಯಿತ್ತು ಮಂಪ್ರ ಮಂಪ್ರ್ ಬಂದಿದೆ ತೂಕಡಿಸುವಷ್ಟರಲ್ಲೇ ಡಿಸ್ಟರ್ಬ್ ಮಾಡಿಬಿಟ್ಟು ಹೀಗೆಲ್ಲ ವಿವರಿಸ್ತೀವಿ ನಾವು ವಿವರಣೆ ಕೊಡ್ತೇವೆ ಆ ಅನುಭವವನ್ನು ನಾವು ನೆನಪಿಸಿಕೊಂಡು ಅದನ್ನು ವಿವರಿಸ್ತೇವೆ ಆದರೆ ನಿಜವಾದ ಅನುಭವ ಹೇಗಿತ್ತು ಅದನ್ನು ಪೂರ್ಣವಾಗಿ ನಮಗೆ ವಿವರಿಸೋದಕ್ಕಾಗುತ್ತಾ ಎಲ್ಲೋ ಸ್ವಲ್ಪ ಭಾಗವನ್ನು ನಮಗೆ ನಿಲುಕುವಷ್ಟನ್ನು ಮಾತ್ರ ಹೇಳುತ್ತೇವೆ ಇದೇ ರೀತಿ ಆತ್ಮನ ಅನುಭವ ಏನಾಯಿತು ಅದನ್ನು ಬಹಳ ಕಷ್ಟಪಟ್ಟು ಪ್ರಯತ್ನಪಟ್ಟು ವಿವರಿಸ್ತಾರೆ ಋಷಿಗಳು ಯಾಕಂದ್ರೆ ಅದು ಮನಸ್ಸನ್ನು ಇಂದ್ರಿಯಗಳ ಆ ಮಿತಿಯನ್ನು ಮೀರಿದಂಥ ಅಗಾಧವಾದ ತನಗೆ ಇಲ್ಲಿ ತನಕ ಆಗಿರುವ ಎಲ್ಲ ಅನುಭವವನ್ನು ಅಳಿಸಿ ಹಾಕುವಷ್ಟು ಅದ್ಭುತವಾದಂಥ ಅನುಭವ ಆದ ಅದು ಇಂದ್ರಿಯಗಳ ಆ ಹಂತಕ್ಕೆ ಬರೋದೇ ಇಲ್ಲ ಕಣ್ಣಿಂದ ನೋಡಬಹುದಾದ ವಸ್ತುವನ್ನಾದರೆ ನಾವು ಇಂತ ಬಣ್ಣ ಅಂತ ಹೇಳಬಹುದು ಆದರೆ ಆಕಾರವೇ ಇಲ್ಲ ಅದನ್ನು ಬಣ್ಣ ಅಂತ ಹೇಳಕ್ಕೆ ಸಾಧ್ಯ ಇದೆಯೇ ಗಾಳಿ ಹೇಗಿದೆ ಅಂತ ಯಾರಾದರೂ ಕೇಳಿದರೆ ಇದು ಇಂಥ ಬಣ್ಣ ಗಾಳಿ ಅಂತ ನಾನು ಹೇಳೋಕ್ಕಾಗುತ್ತಾ ಅದಕ್ಕೆ ಆಕಾರ ಇಲ್ಲ ಆಕಾರ ಇಲ್ಲದನ್ನು ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ ಅದು ನಮಗೆ ದಕ್ಕೋದಿದ್ದರೆ ಸ್ಪರ್ಶದ ಮೂಲಕ ಮಾತ್ರ ಗಾಳಿ ಬರುವುದಿದ್ದರೆ ಹಿತವಾಗುತ್ತೆ ತಣ್ಣಗಿರುತ್ತೆ ಬಿಸಿ ಬರ್ತದೆ ಅಂತ ನಾವು ಹೇಳುತ್ತೇವೆ ಆತ್ಮವಸ್ತು ಈ ಎಲ್ಲ ಇಂದ್ರಿಯಗಳ ಗ್ರಹಣವನ್ನು ಮೀರಿದ್ದಾದ್ದರಿಂದ ಅದನ್ನು ವಿವರಿಸಿ ಹೇಳುವುದಕ್ಕೆ ದಾರಿಯೇ ಇಲ್ಲ ಅಲ್ಲಿ ಇಂದ್ರಿಯಗಳು ಕಣ್ಣು ಮೊದಲಾದಂಥವು ಕೆಲಸಕ್ಕೆ ಬರುವುದಿಲ್ಲ ಹೇಳಿ ಮನಸ್ಸು ಅಲ್ಲಿ ತಲುಪುವುದೇ ಇಲ್ಲ ಯಥೋವಾಚೋ ನಿವರ್ತಂತೆ ಹಿಂದಕ್ಕೆ ಬರುತ್ತೆ ಮನಸ್ಸು ಕೂಡ ಅಲ್ಲಿಗೆ ಪ್ರವೇಶಿಸುವುದಿಲ್ಲ ಅಂಥ ಗಾಢ ಅನುಭವ ಋಷಿಗೆ ಅಲ್ಲಿ ಮನಸ್ಸು ಇರುವುದಿಲ್ಲ ಗಾಢವಾದ ಅನುಭವ ನೀವು ಮೈಮರಿತೀರಿ ಒಂದು ಕತೆ ಕೇಳ್ತೀರಿ ಅಂತ ಇಟ್ಕೊಳ್ಳಿ ಕಾದಂಬರಿಯೋ ಇನ್ನೇನೋ ಎಷ್ಟರ ಮಟ್ಟಿಗೆ ನೀವು ಅದರಲ್ಲಿ ಮೈಮರೆತು ಬಿಡ್ತೀರಿ ಅಂತಂದರೆ ನಿಮ್ಮ ಎದುರುಗಡೆಯೇ ಆ ಕಥೆ ನಡೀತಾ ಇದೆ ನೀವು ಎಲ್ಲವನ್ನು ಮರೆತು ನಿಮ್ಮ ಎದುರುಗಡೆ ಒಂದು ಬೆಕ್ಕು ಬಂದು ಓಡಾಡಿದರೂ ಕೂಡ ನಿಮಗೆ ಕಾಣಿಸುವುದಿಲ್ಲ ಅಂದರೆ ಅರ್ಥ ಏನು ನಿಮ್ಮ ಮನಸ್ಸು ಪೂರ್ಣವಾಗಿ ಆ ವಸ್ತುವಿನಲ್ಲಿ ಮಗ್ನವಾಗಿದೆ ಮಗ್ನವಾಗಿದೆ ಅಂತಂದರೆ ಒಂದಾಗಿ ಹೋಗಿದೆ ಅದು ಮತ್ತೆ ನಿಮಗೆ ಪ್ರಪಂಚದ ಅರಿವು ಮನಸ್ಸು ಹಿಂದಕ್ಕೆ ಬರಬೇಕು ದೇಹ ಮಾತ್ರ ಅಲ್ಲಿರ್ತದೆ ಮನಸ್ಸು ಅದರಲ್ಲಿ ಒಂದಾಗಿದೆ ಒಂದು ಅದ್ಭುತವಾದ ಸಂಗೀತ ನೀವು ಕೇಳ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ ಎಷ್ಟು ಅಷ್ಟರ ಮಟ್ಟಿಗೆ ನಿಮಗೆ ಬಂದು ಒದಗುತ್ತದೆ ಅಂದರೆ ನೀವು ಎಲ್ಲವನ್ನು ಮರೆತು ಬಿಡ್ತೀರಿ ನಿಮ್ಮನ್ನೇ ನೀವು ಮರಿತೀರಿ ಸಂಗೀತದಲ್ಲಿ ಒಂದಾಗಿ ಬಿಟ್ಟಿರ್ತೀರಿ ಅದು ನಿಜವಾದ ಅನುಭವ ಅತೀಂದ್ರಿಯವಾದ ಅತೀಂದ್ರಿಯ ಅಂದರೆ ಏನೋ ಮಾಟಮಂತ್ರ ಅಂತ ಭಾವಿಸಬೇಡಿ ಇಂದ್ರಿಯವನ್ನು ಮೀರಿದ್ದು ಅಂತ ಅಷ್ಟೇ ಅರ್ಥ ಇಂದ್ರಿಯವನ್ನು ಮೀರಿದ ಈ ಪ್ರಪಂಚವನ್ನು ಮೀರಿದ ಈ ಲೋಕವನ್ನು ಮೀರಿದ್ದೇ ಅಲೌಕಿಕ ಅಂಥ ಅನುಭವವನ್ನು ಹೊಂದುವಾಗ ಆ ಋಷಿಗೆ ಅಥವಾ ವೇದಕಾಲ ವೇದ ಮಂತ್ರಗಳನ್ನು ನಮಗೆ ನೀಡಿದಂಥ ಆ ಮಹಾತ್ಮನಿಗೆ ಆದದ್ದು ಇಷ್ಟೆ ಅವನ ಕಣ್ಣು ಕೂಡ ಅವನಿಗೆ ಕಾಣಿಸಲಿಲ್ಲ ಕಿವಿ ಇದ್ರೂ ಕೇಳಿಸಲಿಲ್ಲ ಮನಸ್ಸಿದ್ರೂ ಯೋಚಿಸಲಿಲ್ಲ ಇನ್ನೇನಾಯಿತು ಇನ್ನೇನಾಯಿತು ಅವನಿಗೇ ಗೊತ್ತು ಯಾಕಂದರೆ ಅವನು ಅದನ್ನು ಕಂಡ ಅಂತ ಹೇಳೋಕ್ಕಾಗಲ್ಲ ಕೇಳದಂತ ಹೇಳೋಕ್ಕಾಗಲ್ಲ ಅದನ್ನೆಲ್ಲ ಮೀರಿದ್ದದು ಅನುಭವ ಆಯಿತು ಒಂದು ವಿಶಿಷ್ಟ ಇಷ್ಟವಾದ ಅನುಭವ ಅವನಿಗೆ ಉಂಟಾಯಿತು ಅದನ್ನೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳ್ತಾರೆ ಇಂಥ ಒಂದು ಸತ್ಯವನ್ನು ಕಂಡಾಗ ಮನುಷ್ಯ ಏನಾಗುತ್ತಾನೆ ವ್ಯಕ್ತಿ ವ್ಯಕ್ತಿಯಲ್ಲ ಅಪ್ಪ ಅಪ್ಪ ಅಲ್ಲ ಪತ್ನಿ ಪತ್ನಿಯಲ್ಲ ಮಗ ಮಗನಲ್ಲ ಯಾವ ಸಂಬಂಧವೂ ಅಲ್ಲಿಲ್ಲ ವ್ಯಕ್ತಿ ಎನ್ನುವಂಥ ಒಂದು ಸಂಗತಿಯ ಅಳಿಸಿ ಹೋಗುತ್ತದೆ ಎನ್ನುವಾಗ ಅಲ್ಲಿ ಸಂಬಂಧ ಇಲ್ಲಿ ಬರುತ್ತೆ ವಸ್ತು ಘನವಸ್ತು ಅಲ್ಲ ಅವನು ಆತ್ಮವಸ್ತು ತಾನೇ ತಾನಾಗಿರ್ತಾನೆ ಹೀಗೆ ಅಂಥ ಅನುಭವ ಅದನ್ನು ಮಾತಿನಲ್ಲಿ ಇಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನಿಗೆ ಅರ್ಥ ಇದು ವಿವರಿಸಿ ಸಾಧ್ಯ ಇಲ್ಲ ನಮಗೆ ಎಂದಿಗೂ ನಾವು ಕಾಣದಂಥ ಒಂದು ವಸ್ತು ಕೈಗೆ ಸಿಕ್ಕಿತು ಅಂತ ಇಟ್ಕೊಳ್ಳಿ ಎಲ್ಲೋ ಬಿದ್ದಿತ್ತು ನಾವು ಇಲ್ಲಿ ತನಕ ಅದನ್ನು ನೋಡಿಲ್ಲ ಕೇಳಿಲ್ಲ ಅದು ಹೇಗಿತ್ತಪ್ಪ ಅಂತ ವಿವರಿಸಬೇಕಾದ್ರೆ ನಾವು ಹಿಂದೆ ಕಂಡದ್ದನ್ನು ಜ್ಞಾಪಿಸ್ಕೊಳ್ತೀವಿ ಹೇಗಿತ್ತು ಮಾವಿನ ಹಾಗೆ ಆಗಿತ್ತ ಉಂಗ್ರದ ಅಥವಾ ಒಂದು ಚೆಂಡಿನ ಆಗಿತ್ತ ನಾವು ಹಿಂದೆ ನೋಡಿದ ಅನೇಕ ವಸ್ತುಗಳನ್ನೆಲ್ಲ ನೆನಪಿಸಿಕೊಂಡು ಆ ಆಕಾರದ ಜೊತೆಗೆ ಹೋಲಿಸಿ ಅದನ್ನು ವಿವರಿಸುವುದಕ್ಕೆ ಪ್ರಯತ್ನ ಪಡುತ್ತೇವೆ ಆದರೆ ಈಗ ಉಂಟಾದ ಆತ್ಮದ ಅನುಭವ ಹಿಂದೆ ಎಂದೂ ಆಗಿಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ಆಗದಂಥ ವಿಶಿಷ್ಟ ಅನುಭವ ಆದದ್ರಿಂದ ಅದನ್ನು ವಿವರಿಸುವುದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಹಿಂದೆ ಅವನಿಗೆ ಅಂಥ ಅನುಭವ ಆಗಿದ್ದರೆ ವಿವರಿಸಬೇಕಾದ ಅಗತ್ಯವೂ ಇಲ್ಲ ಯಾಕಂದರೆ ಅಂಥ ವಸ್ತು ಇರುತ್ತೆ ಅದು ಒಂದೇ ಅದಕ್ಕೆ ಕಂಪೇರ್ ಉಪಮೆ ಕೊಡೋಕ್ಕೆ ಇನ್ನೊಂದು ವಸ್ತು ಇಲ್ಲ ಅಲ್ಲಿ ಹಾಗೆ ಆದರೆ ಅವನಿಗೆ ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ ನಮಗೆ ಮಿತಿ ಮೀರಿದ ಆನಂದಾದಾಗ ಮನಸ್ಸು ಚಡಪಡಿಸ್ತಾ ಇರ್ತದೆ ನಾಲ್ಕು ಜನರಲ್ಲಿ ಅದನ್ನು ಹೇಳಿ ನಮ್ಮ ಆನಂದವು ನಮ್ಮ ಅಸಾಧಾರಣವಾದಂಥ ಅನುಭವವನ್ನು ಹೇಳಲೇಬೇಕು ಅದಕ್ಕೆ ಪ್ರವಾಸ ಹೋಗಿ ಬಂದ ಕೂಡಲೇ ಎಲ್ಲ ಮೊತ್ಕೊಳ್ತಾರೆ ಜನ ಹೇಗಿತ್ತು ಹೇಗಿತ್ತು ಏನೇನು ನೋಡಿದೆ ಎಲ್ಲ ಕೇಳ್ತಾರೆ ಅದೇ ರೀತಿಯಲ್ಲಿ ಋಷಿಗೂ ಕೂಡ ತವಕ ಅದನ್ನು ಹೇಳಬೇಕು ಅಂತ ತನ್ನ ಮುಂದಿನ ಜನಾಂಗಕ್ಕೆ ಇಂಥ ಅಮೂಲ್ಯವಾದ ನನ್ನ ಅನುಭವ ಒಂದು ಬಳುವಳಿಯಾಗಿ ಕೊಡುಗೆಯಾಗಿ ಇರ್ಲಿ. ಅವರಿಗೂ ಕೂಡ ಸಿಗಲಿ ನನಗಾದಂಥ ಅನುಭವ ಅಂಥ ಒಂದು ವಿಶಾಲ ಭಾವನೆ ಕೂಡ ಅವನಲ್ಲಿ ಮೂಡುತ್ತೆ ಇದೆಲ್ಲ ಮಾನವೀಯ ಗುಣಗಳು ಮನುಷ್ಯನಿಗೆ ಸಹಜವಾಗಿ ಆಗುವಂಥ ಒಂದು ಗುಣಗಳು ಅದು ಆಯಿತು ಹಾಗೆ ಅದನ್ನು ಬಹಳ ಬಹಳ ಪ್ರಯತ್ನಪಟ್ಟು ಕೆಲವೊಂದು ಮಾತುಗಳ ಮೂಲಕ ಹಿಡಿದಿಟ್ಟ ಕೆಲವೊಂದು ಶಬ್ದಗಳ ಮೂಲಕ ಅವನಿಗೆ ಗೊತ್ತೋದು ಆದ ನಿಜವಾದ ಅನುಭವವನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಆದರೂ ಪಟ್ಟು ಹೇಗಾದರೂ ಬೇರೆ ಬೇರೆ ಬೇರೆ ತಂತ್ರಗಳ ಮೂಲಕ ನೇರ ಹೇಳೋಕ್ಕಾಗೋದಿಲ್ಲ ಅರ್ಥ ಆಗುವುದಿಲ್ಲ ಅಥವಾ ಸರಿಯಾದ ಶಬ್ದ ಸಿಗುವುದಿಲ್ಲ ಆಗ ಕಾವ್ಯದ ರೀತಿಯಲ್ಲಿ ವಕ್ರವಾಗಿ ಅದನ್ನು ವಿವರಿಸುವುದಕ್ಕೆ ಪ್ರಯತ್ನ ಪಡ್ತಾನೆ ಅದಕ್ಕೆ ಉಪನಿಷತ್ತುಗಳು ಕಾವ್ಯದ ರೀತಿ ಇರುತ್ತವೆ ಅನೇಕ ಸಲ ನೇರವಾಗಿ ಹೇಳೋಕ್ಕಾಗದ ಅನುಭವವನ್ನು ಬೇರೆ ಬೇರೆ ತಂತ್ರಗಳ ಮೂಲಕ ಟೆಕ್ನಿಕ್ನ ಮೂಲಕ ಹೇಳುವುದಕ್ಕೆ ಪ್ರಯತ್ನ ಪಡ್ತಾರೆ ಆದ್ದರಿಂದ ಹೀಗೆ ಶಬ್ದಕ್ಕೆ ಅವನು ಅದನ್ನು ಇಳಿಸಿದ ಅಸಾಧಾರಣವಾದ ಅನುಭವವನ್ನು ಪದಗಳಿಗೆ ಎಳೆದು ತಂದು ಇಡಕ್ಕೆ ಪ್ರಯತ್ನಿಸಿದ ಮಾತಿಗೆ ನಿಲುಕದಂಥ ಸತ್ಯವನ್ನ ಮಾತಿನಲ್ಲಿ ಕಟ್ಟಿಹಾಕುವುದಕ್ಕೆ ನೋಡ್ದ ಶಬ್ದ ಅಂತ ಕರೆದದ್ದು ಅದಕ್ಕೇನೆ ಮೂರು ಪ್ರಮಾಣಗಳಲ್ಲಿ ಒಂದಾದ ಶಬ್ದ ಅಂತಂದರೆ ಯಾವುದು ಶಬ್ದವನ್ನು ಮೀರಿದ್ದೋ ಅದನ್ನು ಕುರಿತಾದ ಶಬ್ದದ ವಿವರಣೆ ಹೀಗೆ ಮೂರನೆಯ ಪ್ರಮಾಣ ಶ್ರುತಿ ಅಥವಾ ಶಬ್ದ ಅದರ ಮಾತ್ರವೇ ನಮಗೆ ಇದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಆತ್ಮವನ್ನು ತಿಳಿದುಕೊಳ್ಳಬೇಕಾದವರು ವೇದವನ್ನು ಅರಿಯಬೇಕು ಅಥವಾ ಇನ್ನೊಂದು ಮಾರ್ಗವನ್ನು ಹೇಳ್ತಾರೆ ನೇರವಾಗಿ ಇಂಥ ಅನುಭವ ಪಡೆದ ಋಷಿಯೇ ನಮ್ಮ ಕಣ್ಣ ಮುಂದೆ ಸಿಕ್ಕಿಬಿಟ್ರೆ ಇನ್ನು ವೇದ ಕೊಡ ಯಾತಕ್ಕೆ ಅವನೇ ಶಬ್ದಕ್ಕೆ ಎಳೆದು ತಂದದನ್ನು ಕಟ್ಟಿಹಾಕಿ ಇಟ್ಟಲ್ಲ ಅಂಥವನ್ನೇ ಎದುರುಗಡೆ ಇದ್ದರೆ ಅವನಲ್ಲೇ ಕೇಳಿ ತಿಳ್ಕೊಳ್ಬಹುದು ಅದರಿಂದ ಎರಡು ಅರ್ಥ ಇದೆ ವೇದ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದವನ ಮಾತು ಶ್ರೀರಾಮಕೃಷ್ಣರ ಮಾತುಗಳನ್ನು ವಚನ ವೇದ ಅಂತ ಕರೆದಿದ್ದು ಇದಕ್ಕೆನೆ ಅವರ ಮಾತು ವೇದಕ್ಕೆ ಸಮಾನ ಯಾಕಂದರೆ ಜಗತ್ತನ್ನು ಮೀರಿದ ಸತ್ಯವನ್ನು ಕುರಿತಾದಂಥ ಮಾತು ಅದಾದ್ದರಿಂದ ಇಂತ ಅಸಾಧಾರಣವಾದ ವಿಷಯವನ್ನು ಕುರಿತು ಸಂಕ್ಷಿಪ್ತವಾಗಿ ಸಂಗ್ರಹೇಣ ಬ್ರವೀವಿ ಓಂ ಇತಿ ಏತತ್ ಅಂತ ಹೇಳದ ಅದರಲ್ಲಿ ಎರಡು ಲಾಭನು ಆಯಿತು ಬ್ರಹ್ಮವಸ್ತುವನ್ನು ಹೇಳಿದಾಗಾಯಿತು ನಚಿಕೇತ ಕೇಳ್ದ ನೀನು ಸುಮ್ಮನೆ ಏನೇನೋ ಸುತ್ತು ಬಳಸಿ ಅದೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ ನೇರವಾಗಿ ನೀನೇನು ಕಂಡಿದ್ದೀಯಾ ಅನುಭವಿಸಿದ್ಯಾ ಅದನ್ನು ಹೇಳು ಶಾಶ್ವತವಾದದ್ದು ಯಾವುದಿದೆ ಅದನ್ನು ಹೇಳು ಹಾಗೂ ಹೇಳ್ತಾನೆ ಅದನ್ನು ನಿನಗೆ ಹೇಳ್ತೀನಿ ಓಂ ಸಂಗ್ರಹವಾಗಿ ಹೇಳದ ಅದು ಆ ಸತ್ಯ ಅಥವಾ ಮೃತ್ಯುವನ್ನು ಮೀರಿದ ಮನುಷ್ಯರು ಸತ್ತು ಮೇಲೆ ಏನಾದರೂ ಇದೇ ಇಲ್ವೇ ಎನ್ನುವ ಆ ಒಂದು ರಹಸ್ಯ ಇದೆಯಲ್ಲ ಅದಕ್ಕೆಲ್ಲ ಉತ್ತರ ಓಂ ಎನ್ನುವುದು ಅದು ಕೇವಲ ಆ ವಸ್ತು ಇಂಥದ್ದು ಅಂತ ಹೇಳುವ ಮಾತಷ್ಟೇ ಅಲ್ಲ ಅದಕ್ಕೆ ಒಂದು ದಾರಿ ಕೂಡ ಹೌದು ಸೂಚಕ ಪ್ರತೀಕಂಚ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಪ್ರತೀಕ ಪ್ರತಿಮೆ ಅದರನ್ನು ಹಿಡಿದುಕೊಂಡು ಅದರ ಅವಲಂಬನೆಯನ್ನು ಹಿಡಿದುಕೊಂಡು ಅದನ್ನು ಪಡಿಬಹುದು ಅದನ್ನು ಮುಂದಕ್ಕೆ ಹೇಳದ ಏತದಾಲಂಬನಂ ಶ್ರೇಷ್ಠಂ ಹೀಗೆ ಆ ಧೀವಾಕ್ಷರಂ ಬ್ರಹ್ಮ ಅದೇ ಬ್ರಹ್ಮವೂ ಹೌದು ಅದು ಅವಲಂಬನೆಯೂ ಹೌದು ಗುರಿಯೂ ಹೌದು ಮಾರ್ಗವೂ ಹೌದು ಇದು ಎರಡೂ ಆಗಿರುವಂಥ ಈ ಓಂಕಾರವನ್ನು ಇನ್ನು ಮುಂದಿನ ಮಂತ್ರದಲ್ಲಿ ಈ ಆತ್ಮವಸ್ತುವನ್ನು ಕುರಿತು ಇನ್ನಷ್ಟು ವಿವರಿಸ್ತಾನೆ ಅದು ಅಂತ ಇಲ್ಲಿ ಶಂಕರ ಭಾಷ್ಯದಲ್ಲಿ ಹೇಳ್ತಾರೆ ಪರಬ್ರಹ್ಮ ಅಪರಬ್ರಹ್ಮ ಇದೆರಡು ವಿಷಯ ಹೇಳಿಯಾಯಿತು ಇದೆರಡನ್ನೂ ಕೂಡ ಓಂಕಾರ ನಿರ್ದೇಶಿಸ್ತದೆ ಯಾರಿಗೆ ಯಾವುದು ಬೇಕೋ ಅದನ್ನು ಪಡೆಯಬಹುದು ಸಗುಣ ಬ್ರಹ್ಮ ಆಗಿರಲಿ ನಿರ್ಗುಣ ಬ್ರಹ್ಮ ಆಗಿರಲಿ ಸಾಕಾರ ಉಪಾಸನೆ ಮಾಡು ಅಥವಾ ನಿರಾಕಾರ ಉಪಾಸನೆ ಮಾಡು ನಿನಗೇನು ಬೇಕೋ ಅದು ಪಡೀತೀಯ ನೀನು ಎರಡಕ್ಕೂ ಕೂಡ ಇದು ಪ್ರತ್ಯೇಕ ಅದಷ್ಟೇ ಅಲ್ಲ ಇದು ಎರಡೂ ಬ್ರಹ್ಮ ಅದು ಓಂಕಾರವೇ ಆಗಿದೆ ಇಷ್ಟು ಹೇಳಿದಾಗಲೇ ಬುದ್ಧಿವಂತನಾದವನು ಅಥವಾ ನಚಿಕೇತನಂಥ ಅಧಿಕಾರಿಯಾದವನು ಅದನ್ನು ಸಮಗ್ರವಾಗಿ ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿರ್ತಾರೆ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಬುದ್ಧಿ ಕೊಟ್ಟಿಲ್ಲ ನಾವು ಎಷ್ಟೇ ಸಮಾನತೆ ಅಸಮಾನತೆ ಅಂತ ನಾವು ಪಡ್ಕೊಂಡ್ರೂ ಕೂಡ ಪ್ರಕೃತಿಯಲ್ಲಿ ಮಾತ್ರ ಈ ವ್ಯತ್ಯಾಸಗಳು ಇದ್ದೇ ಇರುತ್ತವೆ ಎಲ್ಲರೂ ಒಂದೇ ರೀತಿಯಲ್ಲಿ ಆರು ಫೀಟ್ ಎತ್ತರ ಇದ್ದರೆ ಇಷ್ಟೆಲ್ಲ ವೆರೈಟಿ ಯಾಕೆ ಎಲ್ಲರಿಗೂ ಒಂದೇ ಬಣ್ಣ ಇಲ್ಲ ಎಲ್ಲರಿಗೂ ಒಂದೇ ಆಕಾರ ಇಲ್ಲ ಎಲ್ಲರಿಗೂ ಒಂದೇ ರೀತಿಯ ಬುದ್ಧಿ ಕೂಡ ಇಲ್ಲ ಮನಸ್ಸು ಇಲ್ಲ ಆ ವ್ಯತ್ಯಾಸಗಳು ಏರುಪೇರುಗಳು ಇದ್ದೇ ಇವೆ ಪ್ರಪಂಚದಲ್ಲಿ ಇದ್ದೇ ಇರುತ್ತದೆ ಅದೇ ರೀತಿಯಲ್ಲಿ ಕೆಲವು ಪ್ರತಿಭಾಶಾಲಿಗಳು ಬುದ್ಧಿವಂತರು ಕೆಲವೊಂದು ಸಂಗತಿಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಗ್ರಹಿಸುವುದಕ್ಕೆ ಸಮರ್ಥವಿಡ್ತಾರೆ ಅಧ್ಯಾಪಕರು ಒಂದು ಅಕ್ಷರ ಹೇಳೋದಕ್ಕೆ ಮುಂಚೆ ಅದೇನು ಅಂತ ಊಹೆ ಮಾಡಿ ತಿಳ್ಕೊಂಡು ಬಿಡ್ತಾರೆ ಇನ್ನು ಕೆಲವು ಮಧ್ಯಮ ತರಗತಿಯರು ಇರ್ತಾರೆ ಅಧ್ಯಾಪಕರು ವಿವರಿಸಿ ವಿವರಿಸಿ ಹೇಳಬೇಕು ಒಂದು ಸಲ ಎರಡು ಸಲ ವಿವರಿಸಿ ಹೇಳಿದಾಗ ಆ ಅರ್ಥ ಆಯಿತು ಇನ್ನು ಕೆಲವರಿಗೆ ಹತ್ತು ಸಲ ವಿವರಿಸಿದರೂ ಕೂಡ ಅದು ಮನಸ್ಸಿನ ನುಗ್ಗುವುದಿಲ್ಲ ಅದಕ್ಕೆ ವಿಶೇಷ ಪ್ರಯತ್ನವನ್ನು ಪಡಬೇಕಾಗತ್ತೆ ನಮ್ಮಲ್ಲಿ ಮೂರು ಬಗೆಯ ಪಾಕ ಅಂತ ಹೇಳಿರ್ತಾರೆ ನೀವು ಕೇಳಿರಬಹುದು ದ್ರಾಕ್ಷಿ ಪಾಕ ಅಂತ ಕೇಳ್ತಾರೆ ದ್ರಾಕ್ಷಿ ಪಾಕ ಅಂದರೆ ದ್ರಾಕ್ಷಿ ಹಣ್ಣಿನ ಹಾಗೆ ಅದನ್ನು ಹಾಗೆ ತಿನ್ನಬಹುದು ಏನು ಕಷ್ಟ ಇಲ್ಲ ಇನ್ನೊಂದು ಕದಳಿ ಪಾಕ ಅಂತ ಕದಳಿ ಅಂತಂದರೆ ಬಾಳೆಹಣ್ಣು ಸ್ವಲ್ಪ ಕಷ್ಟಪಡಬೇಕು ಅದರ ಸಿಪ್ಪೆಯನ್ನು ಸ್ವಲ್ಪ ಸುಲಿದು ಅಷ್ಟು ಕಷ್ಟ ಯಾರಿಗಾದರೂ ಪಡಬಹುದು ಆದರೆ ಪ್ರಯತ್ನ ಇಲ್ಲದೆ ಆಗೋದಿಲ್ಲ ಹಾಗೆ ಕಷ್ಟ ಇದೆ ಇನ್ನು ಮೂರನೇದು ನಾರಿಕೇ ಪಾಕ ಅಂತ ನಾರಿಕೇ ಅಂತಂದರೆ ತೆಂಗಿನಕಾಯಿ ಅದರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದ ಮೇಲೆ ಕಠಿಣವಾದ ಕರಟ ಇರ್ತದೆ ಅದನ್ನು ಒಡಿಬೇಕು ಅದು ಒಡೆದ ಮೇಲೆ ಚೆನ್ನಾಗಿ ಆ ತೆಂಗಿನಕಾಯನ್ನು ಕೆರಿಬೇಕಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಒಳ್ಳೆಯ ವಸ್ತು ಸಿಗುತ್ತೆ ಇದೇ ರೀತಿಯಲ್ಲಿ ಈ ಶಿಷ್ಯಂದಿರ ಮನಸ್ಸು ಕೂಡ ಮೂರು ರೀತಿ ಇರುತ್ತೆ ಕೆಲವರಿಗೆ ಒಂದು ವಿಷಯವನ್ನು ಹೇಳೋದೇ ತಡ ಅವರು ಅದನ್ನು ಪೂರ್ತಿ ಹಿರಿಕೊಳ್ಳೋದಕ್ಕೆ ಸಮರ್ಥರಿರ್ತಾರೆ ಇನ್ನು ಕೆಲವರು ಮಂದ ಅಂತ ಇರ್ತಾರೆ ಸ್ವಲ್ಪ ಅಧ್ಯಾಪಕರು ಚೆನ್ನಾಗಿ ಅವರಿಗೆ ಹೇಳಿ ಹೇಳಿ ಹೇಳಿ ಆದಮೇಲೆ ಮನಸ್ಸಿಗೆ ಅದು ನಾಟುತ್ತದೆ ಇನ್ನು ಕೆಲವರಿಗೆ ತೆಂಗಿನಕಾಯಿ ಒಡೆಯುವ ಹಾಗೆ ಶಿಷ್ಯನ ಮನಸ್ಸನ್ನು ಪ್ರವೇಶ ಮಾಡಿ ಅದನ್ನು ಒಳಗೆ ನುಗ್ಗಿಸಿ ಅಲ್ಲಿ ಸ್ಥಾಪಿಸಬೇಕಾದ್ರೆ ಬಹಳ ಪ್ರಯತ್ನ ಪಡಬೇಕಾಗತ್ತೆ ಬಗೆಯ ತಂತ್ರನೂ ಉಪಯೋಗಿಸಬೇಕಾಗತ್ತೆ ಒಂದು ಎರಡೇಟು ಪರವಾಗಿಲ್ಲ ಅಂತ ಮೇಷ್ಟರು ಪ್ರಯತ್ನ ಇದೇ ರೀತಿಯಲ್ಲಿ ಈಗ ಓಂಕಾರವನ್ನು ಕುರಿತು ಸಂಕ್ಷೇಪವಾಗಿ ಸಂಗ್ರಹವಾಗಿ ಹೇಳಿದ್ದು ನಚಿಕೇತನಂಥವನಿಗೆ ಹೇಳದ ಕೂಡಲೇ ಅದನ್ನು ಗ್ರಹಿಸುವ ಸಾಮರ್ಥ್ಯವುಳ್ಳವರಿಗೆ ಇನ್ನು ಮುಂದಕ್ಕೆ ಬರುವ ವಿವರಣೆಗಳೆಲ್ಲ ಆತ್ಮವನ್ನು ಕುರಿತಾದ ವಿವರಣೆಗಳು ಮಧ್ಯಮ ಹಂತದವರಿಗೆ ಅಂತ ಹೇಳ್ತಾರೆ ಅಧಮ ವರ್ಗದ ಶಿಷ್ಯಂದರಿಗೆ ಆತ್ಮಜ್ಞಾನ ಅವರಿಗೆ ಹೇಳಿದ್ದೇ ಅಲ್ಲ ಅಂತ ಉಪನಿಷತ್ತು ಹೇಳುತ್ತೆ ಆದರೆ ಎಲ್ಲೂ ಕೂಡ ಅವರಿಗೆ ನಿಷೇಧ ಮಾಡಿಲ್ಲ ಅವರ ಮನಸ್ಸು ಸಿದ್ಧವಾದಾಗ ಅವರಿಗೆ ಲಭಿಸ್ತದೆ ಇಲ್ಲಿ ಮುಂದೆ ಮಧ್ಯಮ ಹಂತದ ಅಥವಾ ಕೀಳು ತರದ ಅಂತಲೂ ಹೇಳ್ತಾರೆ ಅಲ್ಪ ಮಂದ ಮಧ್ಯಮ ಪ್ರತಿಪತ್ರ ಪ್ರತಿ ಅಂತಲೇ ಹೇಳ್ತಾರೆ ಮಂದ ಮಧ್ಯಮ ಎರಡೂ ಉಳಿದ ವರ್ಗದವರಿಗೂ ಕೂಡ ಬ್ರಹ್ಮಜ್ಞಾನಕ್ಕೆ ಅರ್ಹತೆ ಇದೆ ಪಡ್ಕೊಳ್ಬಹುದು ಆದರೆ ಅವರಿಗೆ ಹೆಚ್ಚು ಹೆಚ್ಚು ವಿವರಿಸಿ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೆ ಉಪನಿಷತ್ತು ನ ಜಾಯತೆ ಮೃತೇ ವ ವಿಪಶ್ಚಿತ್ ನಾಯಂಕುತಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯ್ ಪುರಾಣೋ ನ ಹನ್ಯತೆ ಮಂತ್ರ ವಿಪಶ್ಚಿತ್ ಅಂತ ಇಲ್ಲಿ ಆತ್ಮವನ್ನು ಕುರಿತು ಹೇಳುವುದಲ್ಲ ಇದು ವಿಪಶ್ಚಿತ್ ಅಂತಂದರೆ ಜ್ಞಾನಿ ಮೇಧಾವಿ ಅಪರಿಲುಪ್ತ ಚೈತನ್ಯ ಸ್ವಭಾವತ್ ಜ್ಞಾನಿಯಾದವನು ಆತ್ಮಜ್ಞಾನ ಪಡೆದಂಥವನು ಆ ಜ್ಞಾನದಲ್ಲಿ ಒಂದಾಗಿ ಬಿಟ್ಟಿರ್ತಾನೆ ಅವನಿಗೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ ಹಾಗಾಗಿ ವಿಪಶ್ಚಿತ್ ಅಂತಂದರೆ ಜ್ಞಾನಿಂತಲೂ ಅರ್ಥ ಮಾಡಬಹುದು ಎಲ್ಲ ಜ್ಞಾನಗಳ ಮೂಲ ಆಗಿರುವಂಥ ಆತ್ಮ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಮಂತ್ರವನ್ನು ಕೇಳಿದಾಗಲ್ಲ ನಿಮಗೆ ಭಗವದ್ಗೀತೆಯ ಒಂದು ಶ್ಲೋಕ ನೆನಪಾಗ್ತದೆ ಯಾಕಂದರೆ ಸರ್ವೋಪನಿಷದೋ ಗಾವೋ ಅಂತ ಭಗವಂತ ಹೇಳಿದ್ದಾನೆ ಎಲ್ಲ ಉಪನಿಷತ್ತುಗಳೇ ದನದ ಹಾಗೆ ಅದರಿಂದ ಹಾಲು ಕರೆದ ಹಾಗೆ ಅದರ ಸಾರವನ್ನು ಗೀತೆಯಲ್ಲಿ ಕೊಟ್ಟಿದಾನೆ ಭಗವಂತ ಅಂದರೆ ಉಪನಿಷತ್ತಿನ ತತ್ವಗಳನ್ನೇ ಅದರಲ್ಲಿ ಅಡಕ ಮಾಡಿಕೊಂಡು ಭಗವಂತ ಉಪದೇಶ ಮಾಡಿದ್ದಾನೆ ಹಾಗಾಗಿ ಅನೇಕ ಕಡೆ ಉಪನಿಷತ್ತುನ ಕೆಲವು ತತ್ವಗಳು ವಾಕ್ಯಗಳು ಅಲ್ಲಲ್ಲಿ ಕಂಡುಬರ್ತವೆ ಈ ಶ್ಲೋಕ್ ಈ ಮಂತ್ರವನ್ನಂತೂ ನೇರ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೇನೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಅಷ್ಟೆ ನ ಜಾಯತೆ ಮ್ರಿಯತೆ ಅಂತ ಇಲ್ಲಿ ಹೇಳಿದೆ ಗೀತೆಯಲ್ಲಿ ಏನು ಹೇಳುತ್ತೆ ನ ಜಾಯತೆ ಮ್ರಿಯತೆ ಅಂತ ಬರುತ್ತೆ ಅಯಂಭೂತ್ವ ಭವಿತಾನ ಭೂಯ ಅಂತ ಬರುತ್ತೆ ಇಲ್ಲಿ ಹೇಳ್ತಾನೆ ನ ಜಾಯತೆ ನ ನಮ್ರಿಯತೆ ಸಾಯುವುದಿಲ್ಲ ನಾಶವಾಗುವುದಿಲ್ಲ ಯಾರು ಅಂತಂದರೆ ವಿಪಶ್ಚಿತ್ ಈ ಆತ್ಮವು ಅಥವಾ ಜ್ಞಾನಿಯು ಹುಟ್ಟುವುದಿಲ್ಲ ಇಂಥ ಆಶ್ಚರ್ಯ ನೋಡಿ ನಮ್ಮಲ್ಲಿ ಯಾರಾದರೂ ಹುಟ್ಟದವರು ಇದ್ದಾರ ಹುಟ್ಟಿಲ್ಲ ಎನ್ನುವರು ಯಾರಾದರೂ ಇದ್ದಾರಾ ಎಲ್ಲರಿಗೂ ಕೂಡ ಬರ್ತ್ ಇದ್ದೇ ಇದೆ ಬರ್ತ್ ಡೇಟ್ ಪ್ರತಿಯೊಂದು ವಸ್ತುವು ಕೂಡ ಜಗತ್ತಿನಲ್ಲಿ ಹುಟ್ಟಿದೆ ಯಾವ್ಯಾವ ವಸ್ತು ಹುಟ್ಟಿದೆ ಹುಟ್ಟುವುದಕ್ಕೆ ಮುಂಚೆ ಇರಲಿಲ್ಲ ಅದೇ ರೀತಿಯಲ್ಲಿ ಯಾವ ವಸ್ತು ಹುಟ್ಟಿತ್ತು ಹಿಂದೆ ಇರಲಿಲ್ಲ ಮತ್ತೆ ಅಸ್ತಿತ್ವಕ್ಕೆ ಬಂತು ಅದು ಮತ್ತೆ ನಾಶ ಆಗಲೇಬೇಕು ಪ್ರಪಂಚದ ನಿಯಮ ಇದು ಎಲ್ಲ ವಸ್ತು ಹುಟ್ಟಿದಂಥ ಪ್ರತಿಯೊಂದು ವಸ್ತುವು ಕೂಡ ನಾಶ ಆಗಬೇಕು ಅಷ್ಟೇ ಅಲ್ಲ ಆ ಹುಟ್ಟುವುದಕ್ಕೆ ಇನ್ನೊಂದು ಕಾರಣವಾಗಿ ಇನ್ನೊಂದು ವಸ್ತು ಇರಬೇಕಾಗತ್ತೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಕೂಡ ಹುಟ್ಟಬೇಕಾದ್ರೆ ಮಾತಾಪಿತೃಗಳು ಅಥವಾ ದನಕರಗಳಾಗಿದ್ದರೆ ಅದರ ತಾಯಿ ಮರಾಗಿದ್ರೆ ಇನ್ನೊಂದು ಬೀಜ ಹೀಗೊಂದು ಕಾರಣ ಅಂತ ಇರುತ್ತೆ ಅದರಿಂದ ಜನನಾಗತ್ತೆ ಬೆಳೀತದೆ ಮುಂದೊಂದು ದಿವಸ ನಾಶ ಹೊಂದುತ್ತೆ ಈ ಯಾವ ಬದಲಾವಣೆಗಳು ಕೂಡ ಆತ್ಮನಲ್ಲಿ ಇಲ್ಲ ನ ಜಾಯತೆ ಮ್ರಿಯತೆ ಹುಟ್ಟುವುದಿಲ್ಲ ಈ ಹುಟ್ಟು ಸಾಯುವಿನ ಮಧ್ಯೆ ಇಡಿ ಜಗತ್ತು ನಡೀತಾ ಇದೆ ನಮ್ಮ ಜೀವನ ನಡೀತಾ ಇದೆ ನಿರಂತರ ಬದಲಾವಣೆ ನಡೀತಾ ಇದೆ ಹುಟ್ಟಿದ ವಸ್ತು ಬೆಳೆಯುತ್ತದೆ ವೃದ್ಧಿ ಹೊಂದುತ್ತದೆ ಆಮೇಲೆ ಒಂದು ಸ್ಟೇಜ್ ಆದ ನಂತರ ಕ್ಷೀಣ ಆಗತ್ತೆ ಕ್ಷಯಿಸ್ತದೆ ಕುಗ್ಗುತ್ತೆ ಕೊನೆಗೊಂದು ದಿವಸ ನಾಶ ಆಗತ್ತೆ ಇದೆಲ್ಲ ಪರಿಣಾಮಗಳು ಇದ್ಯಾವುದು ಕೂಡ ಇಲ್ಲ ಇಲ್ಲಿ ಎರಡು ಮಾತ್ರ ಹೇಳ್ತಾರೆ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಂದರೆ ಅದರ ಮಧ್ಯದಲ್ಲಿ ಬದಲಾವಣೆ ಹೊಂದುವುದಿಲ್ಲ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕು ನ ಅಯಂ ಕುತಶ್ಚಿನ್ನ ಬಭೋವ ಕಶ್ಚಿತ್ ಅಯಂ ಅಂದರೆ ಇವನು ಬೇರೆ ಯಾವುದರಿಂದಲೂ ಹುಟ್ಟಿಲ್ಲ ಕುತಸ್ಚಿತ್ ಯಾವುದರಿಂದಲೂ ಕೂಡ ನ ಬಭೂವ ಈತನಿಂದಲೂ ಕೂಡ ಯಾರೂ ಹುಟ್ಟಿಲ್ಲ ಆತ್ಮವಸ್ತು ಬೇರೆ ಒಂದು ವಸ್ತುವಿನ ಕಾರಣದಿಂದಾಗಿ ಹುಟ್ಟಿಲ್ಲ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಆಮೇಲೆ ಇನ್ನು ಎಂಥವನು ಇವನು ಅಂತಂದರೆ ಅಜಃ ಅಜ ಜನನ ಇಲ್ಲದವನು ಹುಟ್ಟು ಎನ್ನುವಂಥ ಒಂದು ಅವಸ್ಥೆ ಎಂದಿಗೂ ಇಲ್ಲ ಹುಟ್ಟು ಇಲ್ಲದ ಮೇಲೆ ಸಾವು ಇರುವುದಕ್ಕೆ ಸಾಧ್ಯ ಇಲ್ಲ ಯಾವ ವಸ್ತು ಅನಾದಿ ನೀವು ಕಾಲದ ದೃಷ್ಟಿಯಿಂದ ನೋಡೋಕ್ಕೆ ಹೋದರೆ ಹಿಂದೆ ಹಿಂದೆ ಹಿಂದೆ ಎಷ್ಟು ವರ್ಷ ಹೋಗ್ತೀರಿ ನಮಗೆ ಗೊತ್ತಿರುವ ಹಾಗೆ ಹತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ನನ್ನ ಬಾಲ್ಯ ಅಷ್ಟು ಹಿಂದಕ್ಕೆ ಹೋಗ್ತೀನಿ ಇನ್ನೂ ಹಿಂದಕ್ಕೆ ಹೋದರೆ ನಾವು ಚರಿತ್ರೆ ಓದ್ತೀವಿ ನೂರು ವರ್ಷ ಸಾವಿರ ವರ್ಷ ಹಿಂದೆ ಇಂಥವನು ಇದ್ದ ಇಂಥ ದೇಶ ಇತ್ತು ಅದಕ್ಕೂ ಹಿಂದೆ ಹಿಂದಕ್ಕೆ ಹೋದರೆ ಭೂಮಿಯೇ ಹುಟ್ಟಿರಲಿಲ್ಲ ಇನ್ನೂ ಮಿಲೆಗಟ್ಟಳೆ ವರ್ಷ ಅಂತೆಲ್ಲ ಓದ್ತೀವಿ ಈ ರೀತಿ ಹಿಂದೆ ಹಿಂದಕ್ಕೆ ಹೋಗುವುದೇ ಇಲ್ಲ ಇಲ್ಲಿ ಯಾಕಂದರೆ ಅಜ ಜನನ ಎನ್ನುವುದೇ ಅವನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಕಾಲ ಎನ್ನುವುದೇ ಮೇಲೆ ಇನ್ನು ಜನನ ಎನ್ನುವುದು ಇಲ್ಲಿ ಬಂತು ನಿತ್ಯ ಎಂದೆಂದೂ ಇರುವಂಥದ್ದು ಯಾವತ್ತಿಗೂ ಹುಟ್ಟಿಲ್ಲ ಅಂತ ನಾವು ಕಲ್ಪನೆ ಮಾಡಿಕೊಳ್ಳೋಕೆ ಆಗಲ್ಲ ಏನು ಕಲ್ಪಿಸಿಕೊಂಡ್ರೂ ಅದು ಕಾಲದಲ್ಲೇ ಆಗಬೇಕು ಅಥವಾ ದೇಶದಲ್ಲೇ ಆಗಬೇಕು ದೇಶ ಅಂತಂದರೆ ಸ್ಪೀಸ್ ನಾವು ಏನು ಆಲೋಚನೆ ಮಾಡುವುದರೂ ಒಂದೋ ಒಂದು ವಸ್ತುವಲ್ಲಿ ಬರಬೇಕು ಅದು ದೇಶ ಅಥವಾ ಆ ವಸ್ತುವಿಗೆ ಸಂಬಂಧಪಟ್ಟಾಗೆ ನಿನ್ನೆನೋ ಇವತ್ತೋ ನಾಳೆನೋ ಏನೋ ಬರಬೇಕಾಗತ್ತೆ ಇದು ಎರಡೂ ಇಲ್ಲಿಲ್ಲ ಆದ್ದರಿಂದ ಅಜಹ ನಿತ್ಯ ಶಾಶ್ವತ ಪರ್ಮನೆಂಟ್ ಎಂದೆಂದಿಗೂ ನಾಶವಾಗದ್ದೇ ಶಾಶ್ವತ ಯಾವ ನಾಶವೂ ಅಲ್ಲಿಲ್ಲ ಶಾಶ್ವತ ಅಯಂ ಪುರಾಣೋ ಪುರಾಣ ಅತ್ಯಂತ ಪ್ರಾಚೀನ ನೀವು ಎಷ್ಟು ಹಿಂದಕ್ಕೆ ಹೋಗಿ ಹಳೆಯದು ಅಂತ ಹೇಳಿದ್ರು ಅದಕ್ಕಿಂತಲೂ ಹಿಂದೆ ಇತ್ತು ಇದು ಹಾಗಾಗಿ ಇದರಷ್ಟು ಹಿಂದಿನದು ಬೇರೆ ಯಾವುದೂ ಇಲ್ಲ ಅನಂತ ಕಾಲ ಹಿಂದೆ ನೀವು ಹೋಗಬೇಕಾಗತ್ತೆ ಅಷ್ಟೇ ಅಲ್ಲ ನನ್ಯತೆ ಕೊಲ್ಲಲ್ಪಡುವುದಿಲ್ಲ ಅವನನ್ನು ಏನು ಯಾರಿಗೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ಯತೆ ಹನ್ಯಮಾನೆ ಶರೀರೆ ಇದು ಒಂದು ಬಹಳ ವಿಶೇಷವಾದ ಮಾತು ಕೊನೆಗೆ ಬರುತ್ತೆ ಹನ್ಯಮಾನೇ ಶರೀರಿ ಕೊಲ್ಲಲ್ಪಡುವ ದೇಹಗಳು ಇವೆ ಅನೇಕ ಅನೇಕ ಆಕಾರಗಳಲ್ಲ ಜಗತ್ತಲ್ಲಿ ಕಾಣ್ತಾ ಇವೆ ಅಲ್ಲ ನಿಮಗೆ ಪ್ರಶ್ನೆ ಬರಬಹುದು ಏನೂ ಇಲ್ಲ ಅಂತ ಆದರೆ ಅವನು ಎಲ್ಲೋ ಇದ್ದಾನೆ ಅಂತ ತಿಳ್ಕೋಬೋದು ಎಲ್ಲೋ ಇಲ್ಲ ಈ ಜಗತ್ತಿನ ಪ್ರಪಂಚದ ನಾನಾ ಬಗೆಯ ಸೃಷ್ಟಿಯ ಆಕಾರಗಳೆಲ್ಲ ಒಳಗಡೆ ಆತ ಅಡಗಿದ್ದಾನೆ ಈ ಆಕಾರಗಳೆಲ್ಲ ಅಳಿಸೋಗ್ತವೆ ಆದರೆ ಅದರ ಒಳಗಿರುವಂಥ ಈ ಚೈತನ್ಯ ಪುರುಷ ಅವನು ಅಜಹ ನಿತ್ಯ ಶಾಶ್ವತ ಅದಕ್ಕೆ ಅಳಿವಿಲ್ಲ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸೀರಕೃಷ್ಣಾರ್ಪಣಮಸ್ತು